ಕೃಷ್ಣಾಯ ವಾಸುದೆವಾ ನಂದನಾಯ ಚ ನಂದಗೋಪಕುಮಾರೋವಿ ನಮೋ ನಮಃ ಕೃಷ್ಣಾಯ ವಾಸುದೆವಾ ಹರೆಯ ಪರಮಾತ್ಮನೆ ಪ್ರಣತಕ್ಲೇಶ ಗೋವಿ ನಮೋ ನಮಃ ಕೃಷ್ಣಾಯ ಯಾಂದ್ರಾಯ ಜ್ಞಾನಮು ಯೋಗಿ ನಾಥಾ ರುಕ್ಮಿಣೀಶಾ ನಮೋ ವೇದಾಂತವೇನೆ ಅರ್ಜುನ ನಾನಾ ರೀತಿಯಾಗಿರ್ತಕ್ಕಂಥ ಪ್ರಜ್ಞಾವಾದಗಳನ್ನು ಅಂದರೆ ಅವನ ಮನಸ್ಸಿಗೆ ತೋಚಿದ್ದನ್ನು ಅಂದರೆ ಸ್ವಬುದ್ಧಿ ಮಾತ್ರ ಪರಿಕಲ್ಪಿತ ವಾದ ಅಂತಹ ವಾದಗಳನ್ನು ನ ವೃದ್ಧ ಸಮ್ಮತ ಇತಿ ವೃದ್ಧರಿಗೆ ಜ್ಞಾನಿಗಳಿಗೆ ಸಮ್ಮತ ಆಗದೇ ಇರತಕ್ಕಂತಹ ವಾದಗಳನ್ನು ಶ್ರೀಕೃಷ್ಣನ ಮುಂದೆ ನಾನಾ ರೀತಿಯಾಗಿ ಮಂಡನೆಯನ್ನು ಮಾಡ್ತಾನೆ ಆದರೆ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನಾದ ಶ್ರೀಕೃಷ್ಣ ಅರ್ಜುನನ ಬಂಧು ವ್ಯಾಮೋಹವನ್ನು ಪರಿಹರಿಸೋದೇ ಅವನ ಮುಖ್ಯ ಉದ್ದೇಶ ಆಗಿತ್ತು ಅರ್ಜುನ ತನ್ನ ದೌರ್ಬಲ್ಯವನ್ನು ಮುಚ್ಚಿಡಲಿಕ್ಕೆ ಆಡುವಂತಹ ಪ್ರಜ್ಞಾವಾದಗಳಿಗೆ ಶ್ರೀಕೃಷ್ಣ ಉತ್ತರ ಕೊಡೋದಕ್ಕಿಂತ ಈ ದೌರ್ಬಲ್ಯವನ್ನು ಪರಿಹಾರ ಮಾಡಿದ್ರೆ ಅರ್ಜುನನಿಗೆ ಸರಿಯಾಗಿರ್ತಕ್ಕಂಥ ಚಿಕಿತ್ಸೆ ಮಾಡಿದ ಹಾಗೆ ಆಗತ್ತೆ ಸರಿಯಾದ ರೀತಿಯಲ್ಲಿ ಮೆಡಿಸಿನ್ ಅಥವಾ ಟ್ರೀಟ್ಮೆಂಟ್ ಕೊಟ್ಟಂಗೆ ಆಗತ್ತೆ ಅಂಥೇಳಿ ಸರ್ವಜ್ಞನಾಗಿರ್ತಕ್ಕಂಥ ಪರಮಾತ್ಮ ಅರ್ಜುನನಿಗೆ ಕವಿದಿರ್ತಕ್ಕಂಥ ಮೋಹವನ್ನು ಹೋಗಲಾಡಿಸುವಂತಹ ಸ್ಪಷ್ಟ ಸಂದೇಶವನ್ನು ಕೊಡ್ತಾನೆ ಆದ್ದರಿಂದ ಅರ್ಜುನ ಪ್ರಶ್ನೆ ಮಾಡಿರ್ತಕ್ಕಂಥ ಬೇರೆ ಯಾವುದೇ ವಿಷಯಗಳನ್ನು ಸ್ಪರ್ಶ ಮಾಡದೆ ಅಥವಾ ಉತ್ತರ ಕೊಡದೆ ಅವನ ಮೋಹ ನಿರಸನ ಮಾಡಲಿಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಆತ್ಮನ ನಿತ್ಯತೆ ಆತ್ಮ ಅಂದರೆ ಜೀವ ದೇಹದಿಂದ ಆತ್ಮನ ಪ್ರತ್ಯೇಕವಾಗಿರ್ತಕ್ಕಂಥ ಅಸ್ತಿತ್ವ ಮೊದಲಾಗಿರ್ತಕ್ಕಂಥ ವಿಚಾರಗಳನ್ನು ಪರಮಾತ್ಮ ಪ್ರತಿಪಾದನೆ ಮಾಡಲಿಕ್ಕೆ ಉಪಕ್ರಮವನ್ನು ಮಾಡ್ತಾನೆ ಅಶೋಚ ಅನನ್ವಶೌಚಸ್ವಂ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ನಿನ್ನ ಈ ಶೋಕಕ್ಕೆ ಆವೇಶಕ್ಕೆ ಕಾರಣಗಳಾಗಿರ್ತಕ್ಕಂಥ ವಿಷಯಗಳು ಅಥವಾ ಸಂಗತಿಗಳು ಯಾವುದು ಅಂತ ಪ್ರಶ್ನೆ ಮಾಡ್ತಾನೆ ಬಂಧು ನಾಶಕ್ಕಾಗಿ ದುಃಖ ಇದೆಯೋ ಅಥವಾ ಪರಿತಾಪ ಪಡ್ತಿರ್ತಕ್ಕಂಥ ನಿನ್ನ ಆಕ್ರೋಶ ಅವರ ಶರೀರದ ನಾಶ ಬಗ್ಗೆನೋ ಅಥವಾ ಅವರ ಆತ್ಮನಾಶದ ಬಗ್ಗೆನೋ ಏನು ಯಾತಕ್ಕಾಗಿ ನೀನು ದುಃಖ ಪಡ್ತಾ ನೀನು ಅವರ ಆತ್ಮನಾಶದ ಬಗ್ಗೆ ದುಃಖ ಇದ್ದರೆ ಅದು ಸರಿಯಲ್ಲ ಯಾಕೆ ಆತ್ಮ ನಿತ್ಯ ಅವನಿಗೆ ನಾಶವೇ ಇಲ್ಲ ಅಜರಾಮರ ಎಂದೆಂದಿಗೂ ನಾಶ ಇಲ್ಲ ನಿನ್ನ ದುಃಖ ಅತ್ಮ ಶೋಕಕ್ಕೆ ಇಲ್ಲಿ ಅವಕಾಶವೇ ಇಲ್ಲ ನೀನು ನಾನು ಇಲ್ಲಿ ಇರ್ತಕ್ಕಂಥ ಎಲ್ಲರೂ ನಾಯಕರೇ ಆಗಿರಲಿ ಯಾರೇ ಆಗಿರಲಿ ಜನಸಾಮಾನ್ಯರೇ ಬೇಕಾದರೂ ಆಗಿರಲಿ ಎಲ್ಲರೂ ಕೂಡ ಹಿಂದೂ ಇದ್ದವರೇ ಈಗಲೂ ಇರೋರೇ ಮುಂದೆಯೂ ಇರ್ತಾರೆ ಆದ್ದರಿಂದ ಆತ್ಮನಾಶದ ಪರಿಕಲ್ಪನೆಯೇ ಸರಿಯಲ್ಲ ಅದಕ್ಕಾಗಿ ನೀನು ದುಃಖ ಪಡೋದು ವ್ಯರ್ಥ ನೀನು ದುಃಖ ಪಡೋದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನ ಇಲ್ಲ ಆತ್ಮದ ಬಗ್ಗೆ ತಪ್ಪಾಗಿ ಅರ್ಥ ಮಾಡಿಕೊಂಡು ದುಃಖಪಟ್ಟರೆ ಅದು ನಿನ್ನ ಮೂರ್ಖತನ ಇನ್ನು ಈ ಶ್ಲೋಕದ ಪೂರ್ವಾರ್ಧದಲ್ಲಿ ಆತ್ಮನಿಗೆ ಭೂತಕಾಲದ ಸಂಬಂಧವನ್ನು ಹೇಳಿರೋದ್ರಿಂದ ಆತ್ಮನು ಅನಾದಿಯಾಗಿರೋನು ಉತ್ತರಾರ್ಧದಲ್ಲಿ ಭವಿಷ್ಯತ್ ಕಾಲದ ಸಂಬಂಧವನ್ನು ಹೇಳಿರುವಂತಹ ಕಾರಣದಿಂದ ಅವನು ನಿತ್ಯ ಅಂತ ಹೇಳಿದ್ದಾರೆ ಇನ್ನು ವರ್ತಮಾನ ಕಾಲ ಅಂದರೆ ಎಟ್ ಪ್ರೆಸೆಂಟ್ ಈ ವರ್ತಕ ವರ್ತಮಾನ ಕಾಲದ ಸಂಬಂಧ ಅನ್ನೋದು ಯಾರ್ಯಾರು ಬದುಕಿರ್ತಾರೋ ಅವರಿಗೆಲ್ಲ ಸ್ಪಷ್ಟವಾಗಿ ಅನುಭವಕ್ಕೆ ಬರ್ತಾ ಇರೋದ್ರಿಂದ ಹೇಳುವ ಅವಶ್ಯಕತೆ ಇಲ್ಲ ಕಾಟಕೋಪನಿಷತ್ತಿನಲ್ಲಿ ನಿತ್ಯೋ ನಿತ್ಯ ಪರಮಾತ್ಮ ನಿತ್ಯರಿಗೂ ನಿತ್ಯ ಅಂತ ಹೇಳಿದೆ ಜೀವರೂ ನಿತ್ಯ ಪರಮಾತ್ಮನೂ ನಿತ್ಯ ಇಬ್ಬರು ಒಂದೇ ರೀತಿ ಆದರೆ ಪರಮಾತ್ಮ ನಿತ್ಯರಿಗೆ ನಿತ್ಯ ಅಂತ ಅನಿಸೋದು ಹೇಗೆ ಅಂತ ಪ್ರಶ್ನೆ ಬಂದ್ರೆ ಜೀವರ ನಿತ್ಯತ್ವಕ್ಕಿಂತ ಪರಮಾತ್ಮನ ನಿತ್ಯತ್ವದಲ್ಲಿ ಏನಾದರೂ ವಿಶೇಷ ಇರಲೇಬೇಕಾಗತ್ತೆ ಏನು ವಿಶೇಷ ಅಂದರೆ ಜೀವರ ನಿತ್ಯತ್ವ ಪರಮಾತ್ಮನ ಅಧೀನ ಪರಮಾತ್ಮನ ನಿತ್ಯತ್ವ ಅನ್ನೋದು ಸ್ವಯಂ ಸಿದ್ಧ ಜೀವರು ಸ್ವರೂಪತಃ ನಿತ್ಯರಾಗಿದ್ದರೂ ಅವರ ದೇಹಕ್ಕೆ ನಾಶ ಅನ್ನೋದಿದೆ ಆದರೆ ಪರಮಾತ್ಮ ಚತುರ್ವಿಧ ನಾಶರಹಿತ ಅನಿತ್ಯತ್ವಂ ದೇಹ ನಿಹಿ ದುಃಖ ಪ್ರಾಪ್ತಿರಪೂರ್ಣತ ನಾಶಶ್ಚತುರ್ವಿಧ ಪ್ರೋಕ್ತ ತದಭಾವೋ ಹರೇ ಸದಾ ಪರಮಾತ್ಮನಿಗೆ ಅಚ್ಚುತಾಂತ್ ಕರೀತಾರೆ ಹೀಗೆ ಉಪನಿಷತ್ತು ಪರಮಾತ್ಮನಿಗೆ ದೇಹಾದಿ ನಾಶಗಳಿಲ್ಲ ಅಂತ ಹೇಳಲಿಕ್ಕೆ ಆಧಾರ ಆಗತ್ತೆ ಜೀವರಿಗೆ ಹೊಸ ದೇಹಗಳ ಸಂಪರ್ಕನೇ ಉತ್ಪತ್ತಿ ದೇಹಗಳ ನಾಶವೇ ಮರಣ ಇಂತಹ ಜನನ ಮರಣಗಳು ಜೀವನಿಗೆ ಮೋಕ್ಷ ಪರ್ಯಂತ ಇರುತ್ತೆ ಆದರೆ ಭಗವಂತನಿಗೆ ಇಲ್ಲ ಆದ್ದರಿಂದ ಆತ್ಮದ ಬಗ್ಗೆ ತಪ್ಪಾಗಿ ಅರ್ಥ ಮಾಡಿಕೊಂಡು ದುಃಖಪಟ್ಟರೆ ಅದು ನಿನ್ನ ಮೂರ್ಖತನ ಇನ್ನು ನಾವು ಪ್ರೀತಿ ಮಾಡುವಂತಹ ಗೌರವಿಸಿರುವಂತಹ ಈ ಶರೀರಗಳೆಲ್ಲ ನಮ್ಮ ಕಣ್ಣು ಮುಂದೆ ಚಿನ್ನ ವಿಚ್ಛಿನ್ನಗಳಾಗಿ ನಷ್ಟ ಹೊಂದತ್ತೆ ಅಂತ ದುಃಖ ಪಡ್ತಾಯಿದೆಯಾ ಹಾಗಿದ್ದರೆ ನನ್ನ ಮಾತನ್ನು ಸ್ವಲ್ಪ ಗಮನ ಇಟ್ಟು ಕೇಳು ಅರ್ಜುನ ಒಂದು ಮಾತು ಹೇಳ್ತೀನಿ ಒಂದು ದುಷ್ಟಾಂತವನ್ನು ಕೊಡ್ತೀನಿ ನೋಡು ಹಳೆ ಮನೆಯನ್ನು ಕೆಡವಿ ಅಂದರೆ ಡಿಮಾಲಿಷನ್ ಮಾಡಿ ಹೊಸ ಮನೆಯನ್ನು ಕಟ್ಟಬೇಕಾದ್ರೆ ಯಾರಾದರೂ ಅಳತಾರ ದುಃಖ ಅಥವಾ ಹಳೆ ವಸ್ತ್ರ ಅಂಗಿಗಳನ್ನು ಬಿಸಾಡಿ ಅದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಹೊಸ ವಸ್ತ್ರಗಳನ್ನು ಧಾರಣೆ ಮಾಡುವಾಗ ಮಕ್ಕಳು ಕೂಡ ಸಂತೋಷ ಪಡ್ತಾರೋ ಇಲ್ಲೋ ಅವರು ದುಃಖ ಪಡೋದಿಲ್ಲ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ಹಾಗೆ ಆದ್ದರಿಂದ ಜಗತ್ತಿನಲ್ಲಿ ಬದಲಾವಣೆ ಅನ್ನೋದು ಅನಿವಾರ್ಯ ಮತ್ತು ಅಪೇಕ್ಷಿತ ಇನ್ನೂ ಒಂದು ಕೊಡ್ತೀನಿ ನೋಡು ಸುಂದರವಾಗಿರ್ತಕ್ಕಂಥ ಉದ್ಯಾನವನದಲ್ಲಿ ಹಳೆ ಪುಷ್ಪಗಳೆಲ್ಲ ಉದುರಿ ಹೊಸ ಪುಷ್ಪಗಳು ಸುಂದರವಾಗಿರ್ತಕ್ಕಂಥದ್ದು ಸುಗಂಧ ಭರಿತವಾಗಿರ್ತಕ್ಕಂಥದ್ದು ಚಿತ್ರವಿಚಿತ್ರವಾಗಿರ್ತಕ್ಕಂಥ ಬಣ್ಣಗಳ ವೈವಿಧ್ಯದಿಂದ ಇರುವಂತಹ ಪುಷ್ಪಗಳು ಅರಳುವಂತೆಯೇ ಇದು ಕೂಡ ನಾವು ಈ ಪರಿವರ್ತನೆಗಳನ್ನು ಸಂತೋಷದಿಂದಲೇ ಸ್ವೀಕಾರ ಮಾಡಬೇಕು ಸ್ವಾಗತ ಮಾಡಬೇಕು ಮರಣ ಅಥವಾ ದೇಹತ್ಯಾಗಕ್ಕಾಗಿ ದುಃಖವನ್ನು ಬಾಲ್ಯ ಕೌಮಾರ್ಯ ತಾರುಣ್ಯ ಅವಸ್ಥೆಗಳಂತೆ ಮರಣವೂ ಕೂಡ ಒಂದು ಪರಿವರ್ತನೆ ಅಥವಾ ಅವಸ್ಥೆ ಅಂತಲೇ ಚಿಂತನೆ ಮಾಡಬೇಕು ಅಸ್ತಿ ಜಾಯತೆ ವರ್ಧತೆ ಪರಿಣಮತೆ ಅಪಕ್ಷೀಯತೆ ವಿನಶ್ಯತೆ ಅಂತ ಇದು ಒಂದರ ನಂತರ ಇನ್ನೊಂದು ಬರಲೇಬೇಕು ಒಂದೇ ಬರುತ್ತೆ ಅದನ್ನು ಸ್ವಾಗತ ಮಾಡಬೇಕು ಇದು ಅಪರಿಹಾರ್ಯ ಇದು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಮರಣ ಅಥವಾ ದೇಹತ್ಯಾಗಕ್ಕಾಗಿ ಸರ್ವತಃ ದುಃಖ ಪಡಬಾರ್ದು ಭಯ ಈ ಶರೀರ ನಾಶಕ್ಕಾಗಿ ದುಃಖ ಇದು ಒಂದು ರೀತಿಯಾಗಿ ಅಥವಾ ಇನ್ನೊಂದು ರೀತಿಯಾಗಿ ಹೇಳೋದಾದರೆ ಈ ಶರೀರ ನಾಶ ಆಗಿ ಮುಂದೆ ಇದರ ಬದಲಾಗಿ ಎಂತಹ ಶರೀರ ಪಡಿತಾರೆ ಉದಾಹರಣೆಗೆ ಬಾಡಿಗೆ ಮನೆಯನ್ನು ಬಿಟ್ಟು ಇನ್ನೊಂದು ಮನೆ ಅದಕ್ಕಿಂತ ಕೆಟ್ಟ ಮನೆ ಅಂದರೆ ಈಗಿರೋದಕ್ಕಿಂತ ಇನ್ನೂ ಕೆಟ್ಟದಾಗಿರುವಂತಹ ಮನೆ ಅಥವಾ ಅನುಕೂಲಗಳು ಕಡಿಮೆ ಇರ್ತಕ್ಕಂಥ ಮನೆ ಅಂತಹ ಸಂದರ್ಭ ಪಡೆಯುವಂಥ ಸಂದರ್ಭ ಬಂದರೆ ದುಃಖ ಆಗತ್ತೋ ಇಲ್ವೋ ಅಂತ ಪ್ರಶ್ನೆ ಬಂದರೆ ಈ ದೇಹನಾಶಕ್ಕಾಗಿ ದುಃಖ ಅನುಚಿತ ಆದರೂ ಕೂಡ ಮುಂದೆ ಬರುವ ಹೀನ ದೇಹಗಳ ಬಗ್ಗೆ ಭಯ ಸಾಧನೆಗೆ ಯೋಗ್ಯ ಅಲ್ಲದೇ ಇರ್ತಕ್ಕಂಥ ಹೀನ ಶರೀರ ಬಂದರೆ ಆ ಆತಂಕಗಳಿಂದ ಪರಿತಾಪ ದುಃಖ ಪಡ್ತಾ ಇದೆಯಾ ಹಾಗಾದರೆ ನನ್ನ ಮಾತನ್ನು ಸ್ವಲ್ಪ ಗಮನ ಇಟ್ಟು ಕೇಳು ಭೀಷ್ಮ ದ್ರೋಣಾದಿಗಳಂತಹ ಜೀವನ ಪೂರ್ತಿ ಶ್ರೇಷ್ಠವಾಗಿರ್ತಕ್ಕಂಥ ಕರ್ಮಗಳನ್ನೇ ಸಾಧನಗಳನ್ನೇ ಮೋಕ್ಷೋಪಯೋಗಿ ಕರ್ಮಗಳನ್ನೇ ಮಾಡಿರ್ತಕ್ಕಂಥ ಅಂತಹ ಸಜ್ಜನರ ಬಗ್ಗೆ ಕನಿಕರ ಆಗಲಿ ಆತಂಕ ಆಗಲಿ ದುಃಖ ಪಡೋದಕ್ಕಾಗಲಿ ಇಲ್ಲ ಅವರಿಗೆ ಮರಣದ ನಂತರ ಶ್ರೇಷ್ಠ ಸ್ಥಾನ ಪ್ರಾಪ್ತಿ ಆಗೇ ಆಗತ್ತೆ ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಅನ್ನೋದು ಕಿಂಚಿತ್ತೂ ಇಲ್ಲ ನಿರ್ವಿವಾದವಾಗಿ ಅವರಿಗೆ ಉತ್ತಮ ಲೋಕಗಳು ಪ್ರಾಪ್ತಿಯಾಗತ್ತೆ ಆದ್ದರಿಂದ ಜೀವನದಲ್ಲಿ ಅಕೃತ್ಯವನ್ನು ಮಾಡಬಾರದ್ದನ್ನು ಮಾಡಿದವರೇ ಮರಣಕ್ಕೆ ಹೆದರಬೇಕೇ ಹೊರತು ಜೀವನದಲ್ಲಿ ಉತ್ತಮ ಕರ್ಮಗಳನ್ನು ಮಾಡಿದವರು ಮರಣಕ್ಕೆ ಯಾವತ್ತೂ ಕೂಡ ಅಂಜಬಾರದು ಅಂಜುವಂಥದ್ದು ಸಲ್ಲದು ಉದಾಹರಣೆಗೆ ಕಳ್ಳರು ಅಥವಾ ದರೋಡೆಕೋರರು ತಮ್ಮ ನೆರಳಿಗೆ ತಾವು ಹೆದರ್ತಾರೆ ಗಾಬರಿಯಾಗ್ತಾರೆ ಅದೇ ರೀತಿಯಾಗಿ ಜೀವನದಲ್ಲಿ ಯಾರು ಅಕೃತ್ಯವನ್ನು ಅವ್ಯವಹಾರವನ್ನು ಮಾಡಿರ್ತಾರೋ ಅಥವಾ ಅಪ್ರಾಮಾಣಿಕರಾಗಿ ನಡ್ಕೊಂಡು ನಡ್ಕೊಂಡಿರ್ತಾರೋ ಅಧರ್ಮಗಳನ್ನು ಆಚರಣೆ ಮಾಡಿರ್ತಾರೋ ಅಂತಹವರು ಮಾತ್ರ ತನ್ನ ನೆರಳಿಗೆ ತಾನು ಅಂಜುವಂತೆ ಜೀವನದ ನೆರಳಿನಂತೆ ಇರತಕ್ಕಂಥ ಮರಣಕ್ಕೆ ಅವರು ಭಯಪಡ್ತಾರೆ ಅದೇ ಜ್ಞಾನಿಗಳಿಗೆ ಉತ್ತಮ ವ್ಯಕ್ತಿಗಳಿಗೆ ಅಥವಾ ಪ್ರಾಮಾಣಿಕರಿಗೆ ಮರಣ ಅನ್ನೋದು ಜೀವನ ಯಜ್ಞದ ಅವಭೃತ ಯುದ್ಧ ಆದ್ದರಿಂದ ಅವರು ಇದನ್ನು ಸ್ವಾಗತ ಮಾಡ್ತಾರೆ ಸಂತೋಷ ಅಂತಹ ಯೋಗ್ಯ ಸಾಧಕರಿಗೆ ಮರಣದ ನಂತರ ಇನ್ನೂ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಸಂದರ್ಭಗಳೇ ಪ್ರಾಪ್ತಿಯಾಗ್ತಾ ಇದೆ ಅದರಿಂದ ದುಃಖಪಡ ಅಗತ್ಯ ಸರ್ವತಾ ಇಲ್ಲ ಆದ್ದರಿಂದ ಸಜ್ಜನರ ಜ್ಞಾನಿಗಳ ಮರಣದ ಬಗ್ಗೆ ನೀನು ದುಃಖ ಅಥವಾ ಚಿಂತೆಯನ್ನು ದುಷ್ಟರು ಮಾತ್ರ ತಮ್ಮ ಮರಣದ ನಂತರ ಹೀನ ಶರೀರಗಳನ್ನು ಪಡ್ಕೋತಾರೆ ದುಷ್ಟರ ದುಷ್ಕರ್ಮಗಳಿಗೆ ದಂಡನೆ ಅಥವಾ ಶಿಕ್ಷೆ ಅನ್ನೋದಾಗಲೇಬೇಕು ಅದು ಅನಿವಾರ್ಯ ಮತ್ತೆ ಅಪರಿಹಾರ್ಯ ಕೆಲವೊಂದು ಸಲ ಸಜ್ಜನರು ಕೂಡ ಪ್ರಾರಬ್ಧ ಕರ್ಮವಶ ಅಥವಾ ಅಥವಾ ದುಷ್ಟರ ಸಹವಾಸ ದೋಷಗಳಿಂದ ಪಾಪ ಅಥವಾ ದುಷ್ಕರ್ಮಗಳನ್ನು ಮಾಡಿದರೂ ಕೂಡ ಸ್ವಯಂ ಪ್ರೇರಣೆಯಿಂದ ಪಶ್ಚಾತ್ತಾಪಪಟ್ಟು ದೇಹ ದಂಡನ ರೂಪದ ಶಿಕ್ಷೆ ಅಥವಾ ಪ್ರಾಯಶ್ಚಿತ ಕರ್ಮಾದಿಗಳನ್ನು ಮಾಡಿಕೊಂಡು ಪಾಪ ಪ್ರಕ್ಷಾಲನೆ ಮಾಡಿಕೊಂಡ ಉದಾಹರಣೆಗಳನ್ನು ಇತಿಹಾಸದಲ್ಲಿ ಬೇಕಾದಷ್ಟು ನೋಡ್ತೀವಿ ಆದ್ದರಿಂದ ದುರ್ಜನರ ಮರಣದ ನಂತರದ ವಿಚಾರವನ್ನ ಮಾಡಿ ಆಲೋಚನೆ ಮಾಡಿ ಚಿಂತಿಸ ಪಡೋದು ದುಃಖ ಪಡೋದು ಅನಾವಶ್ಯಕ ಅಂತ ನನ್ನ ಅಭಿಪ್ರಾಯ ಪಶ್ಚಾತ್ತಾಪ ಪಶ್ಚಾತ್ ಅಂದರೆ ಅನಂತರದಲ್ಲಿ ಕಾರ್ಯ ಆದ ಅದಕ್ಕಾಗಿ ತಾಪ ವ್ಯಥೆ ಪಶ್ಚಾತ್ತಾಪ ಕೃತೆ ಪಾಪೆ ಅನುತಾಪೋ ಯಸ್ಯ ಪುಂಸ ಪ್ರಜಾಯತೆ ಪ್ರಾಯಶ್ಚಿತ್ತಂತೂ ತಸ್ಯೋಕ್ತ ಹರಿ ಹರಿಸಂಸ್ಮರಣಂ ಪರಂ ದುಷ್ಟರ ದುರ್ಜನರ ಬಗ್ಗೆ ಅನುಕಂಪ ತೋರ್ತಾ ಹೋದರೆ ಮುಂದೊಂದು ದಿನ ಸಮಾಜದ ವ್ಯವಸ್ಥೆನೇ ಶಿಥಿಲ ಆಗತ್ತೆ ಹಾಳಾಗೋಗುತ್ತೆ ಆದ್ದರಿಂದ ಈ ಶರೀರವು ಶೀರ್ಯತೆ ಇತಿ ಶರೀರ ಅಂತ ಈ ಶರೀರ ನಶ್ವರವಾಗಿರುವಂಥದ್ದು ಅದರಲ್ಲಿ ಬದಲಾವಣೆ ಅನ್ನೋದು ಅನಿವಾರ್ಯ ಮತ್ತು ಸ್ವಾಗತಾರ್ಹ ನಾವು ಸ್ವೀಕಾರ ಮಾಡಲೇಬೇಕು ಆತ್ಮ ಅಂತೂ ನಿತ್ಯನಾಗಿರ್ತಕ್ಕಂಥವನು ಶಾಶ್ವತ ಆದ್ದರಿಂದ ನಿನ್ನ ಶೋಕಕ್ಕೆ ಕಾರಣವೇ ಇಲ್ಲ ಅಂಥೇಳಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ ಇಲ್ಲಿ ನಮಗೆ ಪ್ರತ್ಯಕ್ಷ ಗೋಚರವಾಗುವಂಥ ಶರೀರಕ್ಕಿಂತ ಪ್ರತ್ಯೇಕವಾಗಿರುವಂಥ ಆತ್ಮನನ್ನು ಯಾಕೆ ಒಪ್ಪಬೇಕು ಅಂತ ಪ್ರಶ್ನೆ ಶರೀರವೇ ಆತ್ಮ ಶರೀರನಾಶದ ಜೊತೆಗೆ ಈ ಆತ್ಮನು ಎಂದೆಂದಿಗೂ ಇಲ್ಲದವನಾಗ್ತಾನೆ ಅಂತ ಸಂಶಯ ಮಾಡಬಹುದಲ್ವಾ ಅಂತ ಪ್ರಶ್ನೆ ಬಂದರೆ ಶಾಸ್ತ್ರ ಯುಕ್ತಿ ಪ್ರತ್ಯಕ್ಷ ಅನುಭವಗಳಿಂದ ಶರೀರಕ್ಕಿಂತ ಬೇರೆಯಾಗಿರ್ತಕ್ಕಂಥ ಆತ್ಮನ ಅಸ್ತಿತ್ವ ಅನ್ನೋದು ಸಿದ್ಧ ಆಗತ್ತೆ ಶೈಶವದಿಂದ ವಾರ್ಧಕ್ಯದ ತನಕ ಶರೀರದಲ್ಲಿ ಬೇಕಾದಷ್ಟು ಬದಲಾವಣೆಗಳಾದರೂ ಕೂಡ ಪ್ರಾರಂಭದಿಂದ ಕೊನೆಯವರೆಗೂ ವಿಕಾರರಹಿತವಾಗಿರ್ತಕ್ಕಂಥ ಒಬ್ಬ ಆತ್ಮನನ್ನು ನಾವು ಅನುಭವಿಸ್ತಾ ಇದ್ದೀವಿ ಅವನ ಜೊತೆಗೇ ಇದ್ದೀವಿ ದಿನನಿತ್ಯವೂ ಬದಲಾಗ್ತಿರ್ತಕ್ಕಂಥ ಈ ಶರೀರವನ್ನು ಅಥವಾ ಈ ಶರೀರದಲ್ಲಿ ಅನುಭವದ ಒಂದೇ ರೀತಿಯನ್ನು ನಾವು ನೋಡ್ಕೋತಾನೇ ಬಂದಿದ್ದೀವಿ ನಮ್ಮ ಈ ಅನುಭವದಿಂದ ನಾವು ಶರೀರದಿಂದ ಬೇರೆಯೇ ಆಗಿರ್ತಕ್ಕಂಥ ಆತ್ಮನನ್ನ ಅಥವಾ ಜೀವನನ್ನು ಒಪ್ಪಲೇಬೇಕು ಉದಾಹರಣೆ ಹೇಳೋದಾದರೆ ನಾವು ಅನೇಕ ವ್ಯಕ್ತಿಗಳಲ್ಲಿ ಆನುಮಾಂಶಿಕ ಅಂದರೆ ಹೆರ್ಡಿಟ್ರಿ ಅಥವಾ ಪರಿವಾರದವರಲ್ಲಿ ಇಲ್ಲದೇ ಇರತಕ್ಕಂಥ ಅನೇಕ ಗುಣಗಳನ್ನು ಅಭಿರುಚಿಗಳನ್ನು ಇತ್ಯಾದಿಗಳನ್ನು ನೋಡ್ತಾ ಇದ್ದೀವಿ ತಂದೆ ತಾಯಿ ಸುತ್ತಮುತ್ತಲಿನ ಪರಿವಾರದವರಲ್ಲಿ ಇಲ್ಲದೇ ಇರ್ತಕ್ಕಂಥ ಗುಣ ಅಭಿರುಚಿಗಳು ಮಕ್ಕಳಲ್ಲಿ ನೆಲ್ಲಿಂದ ಬರ್ತವೆ ಹೇಗೆ ಬರೋದಕ್ಕೆ ಸಾಧ್ಯ ಅಂದ್ರೆ ಹುಟ್ಟುವಾಗ ಮಕ್ಕಳ ಮನಸ್ಸು ಖಾಲಿ ಕಾಗದದಂತೆ ಇರುತ್ತಾ ಅಂತ ಪ್ರಶ್ನೆ ಬಂದರೆ ಇಲ್ಲ ಮಕ್ಕಳ ಮನಸ್ಸು ಹುಟ್ಟುವಾಗ ಅಥವಾ ಶೈಶವಸ್ಥೆಯಲ್ಲಿ ಖಾಲಿ ಕಾಗದದಂತೆ ಬ್ಲ್ಯಾಂಕ್ ಪೇಪರ್ ಅಲ್ಲ ಜನ್ಮಾಂತರಗಳ ನಾನಾ ರೀತಿಯಾಗಿರ್ತಕ್ಕಂಥ ಅನುಭವಗಳು ಕಹಿ ಅಥವಾ ಸಿಹಿ ಅವುಗಳ ಪಡಿ ಅಚ್ಚು ಮನಸು ಆ ಮನಸ್ಸಿನಲ್ಲಿ ಆ ಎಲ್ಲ ಅನುಭವಗಳ ಪಡಿ ಅಚ್ಚು ಸುಪ್ತವಾಗಿ ಇದ್ದೇ ಇರುತ್ತೆ ಅದು ಅಭಿವ್ಯಕ್ತ ಆಗಿರೋದಿಲ್ಲ ಅನಾದಿ ಮನೋಗತಾನ್ ಸಂಸ್ಕಾರ ಅನ್ನಂತ ನೇಯುಧ ಸಂಧ್ಯಾಧಿಕರಣದಲ್ಲಿ ತಿಳಿಸ್ತಾರೆ ಅದಕ್ಕೆ ದೃಷ್ಟಾಂತ ಕೊಡಬೇಕು ಅಂತಾದರೆ ಆಗ ತಾನೇ ಹುಟ್ಟಿರ್ತಕ್ಕಂಥ ಮಗು ಇನ್ನು ಹುಟ್ಟಿ ಕೆಲವೇ ಕ್ಷಣಗಳು ಆಗಿಲ್ಲ ಅಂತಹ ಮಗು ತಕ್ಷಣ ತಾಯಿಯ ಸ್ತನ್ಯಪಾನ ಮಾಡತ್ತೆ ಇದು ಜನ್ಮಾಂತರಗಳಿಂದಲೇ ಬಂದದ್ದು ಮಗು ಹುಟ್ಟಿದ ತಕ್ಷಣ ಯಾರೂ ಕೂಡ ಆ ಮಗುವಿಗೆ ಈ ರೀತಿಯಾಗಿರ್ತಕ್ಕಂಥ ಟ್ರೈನಿಂಗ್ ಆಗಲಿ ಶಿಕ್ಷಣವನ್ನಾಗಿ ಕೊಟ್ಟಿದ್ದಲ್ಲ ಆದ್ದರಿಂದ ಇಂತಹ ಹಿಂದಿನ ಅಥವಾ ಜನ್ಮಾಂತರಗಳ ಅನೇಕ ಸಂಸ್ಕಾರಗಳಿಂದ ಚಿತ್ರಿತವಾಗಿರ್ತಕ್ಕಂಥ ಮನಸ್ಸನ್ನು ಹಿಡ್ಕೊಂಡೇ ಮಕ್ಕಳು ಸೃಷ್ಟಿಗೆ ಅಥವಾ ಜಗತ್ತಿಗೆ ಬರ್ತಾರೆ ಅಥವಾ ಹುಟ್ಟುತ್ತಾರೆ ಆದ್ದರಿಂದ ಈ ವಿಚಿತ್ರವಾಗಿರ್ತಕ್ಕಂಥ ಸ್ವಭಾವ ನಡೆ ನುಡಿ ಅಭಿರುಚಿಗಳನ್ನು ನಾವು ಅವರುಗಳಲ್ಲಿ ಕಾಣ್ತೀವಿ ಹೀಗೆ ಮಕ್ಕಳಲ್ಲಿ ಇರ್ತಕ್ಕಂಥ ಸಂಸ್ಕಾರ ವೈಚಿತ್ರಗಳಿಗೆ ಹಿನ್ನೆಲೆಯಾಗಿರ್ತಕ್ಕಂಥ ಜನ್ಮಾಂತರವನ್ನು ಒಪ್ಪಲೇಬೇಕು ಆ ಜನ್ಮಾಂತರವನ್ನು ಒಪ್ಪಿದ ನಂತರ ದೇಹದಿಂದ ಬೇರೆಯೇ ಆತ್ಮನ ಅಸ್ತಿತ್ವ ಅನ್ನೋದು ಇದ್ದೇ ಇರುತ್ತೆ ಇರೋದನ್ನು ಒಪ್ಪಲೇಬೇಕು ಒಪ್ಪು ಇದ್ದೀವಿ ಒಪ್ಕೊಂಡೇ ಇದ್ದೀವಿ ಆದ್ದರಿಂದ ಈ ಜೀವ ಅಥವಾ ಆತ್ಮನ ಪ್ರತ್ಯೇಕ ಅಸ್ತಿತ್ವದ ಬಗ್ಗೆ ನಮಗೆ ಯಾವುದೇ ವಿವಾದಕ್ಕೆ ವಾದಗಳಿಗೆ ಅವಕಾಶ ಇಲ್ಲ ಇನ್ನೊಂದು ರೀತಿಯಾಗಿ ಹೇಳೋದಾದರೆ ನಮಗೆ ಇರ್ತಕ್ಕಂಥ ಜ್ಞಾನದ ಶಕ್ತಿಯಿಂದಲೂ ಶರೀರದಿಂದ ಭಿನ್ನನಾಗಿರ್ತಕ್ಕಂಥ ಜೀವ ಆತ್ಮ ಇವರನ್ನು ನಾವು ಒಪ್ಪಲೇಬೇಕಾಗತ್ತೆ ಜಡದಲ್ಲಿ ಜ್ಞಾನ ಇಚ್ಛ ಪ್ರಯತ್ನ ಯಾವ ಶಕ್ತಿಗಳು ಕೂಡ ಸಾಧ್ಯವೇ ಇಲ್ಲ ಈ ಜಡ ದೇಹದಲ್ಲಿ ಅಂದರೆ ಜಡದ ಪರಿಣಾಮವಾಗಿರ್ತಕ್ಕಂಥ ಈ ದೇಹದಲ್ಲಿ ಮಾತ್ರ ಜ್ಞಾನ ಹೇಗೆ ಉತ್ಪನ್ನ ಆಗೋದಕ್ಕೆ ಸಾಧ್ಯ ಉದಾಹರಣೆಗೆ ಅಕ್ಕಿ ಅಥವಾ ಧಾನ್ಯದಲ್ಲಿ ಹುಳುಗಳು ಹುಟ್ಟುತ್ತವೆ ಅಶುಚಿ ಇದ್ದಲ್ಲಿ ಕ್ರಿಮಗಳು ಹುಟ್ಟುತ್ತವೆ ಯಾವುದೇ ಜೀವಾಣುಗಳ ಸಹಾಯ ಇಲ್ಲದೆ ತನ್ನಷ್ಟಕ್ಕೆ ತಾನೇ ಪ್ರಕೃತಿಯಿಂದ ಈ ಜೀವಾಣುಗಳ ಹುಟ್ಟುವಿಕೆ ಅನ್ನೋದು ಅಸಾಧ್ಯ ವಿಜ್ಞಾನವು ಕೂಡ ಇದನ್ನು ಒಪ್ಪೋದಿಲ್ಲ ಅದರಂತೆ ನಮ್ಮ ಜೀವನ ಈ ಶರೀರದಿಂದ ಪ್ರಾರಂಭ ಆಗಿರದೆ ಅನಾದಿ ಕಾಲದ ಇತಿಹಾಸ ಈ ಜೀವನಿಗೆ ಇದ್ದೇ ಇದೆ ಜೀವ ಅನಾದಿನೂ ಹೌದು ನಿತ್ಯನೂ ಹೌದು ಅಂತ ನಾವು ಒಪ್ಪಲೇಬೇಕು ಒಪ್ಪಿಯೇ ಇದ್ದೇವೆ ಆದ್ದರಿಂದ ದೇಹ ಅಥವಾ ಶರೀರದಿಂದ ಪ್ರತ್ಯೇಕವಾಗಿರ್ತಕ್ಕಂಥ ಜೀವನ ಅಸ್ತಿತ್ವವನ್ನು ಒಪ್ಪಲೇಬೇಕು ಆದ್ದರಿಂದ ನಾವು ಯಾರ ಮರಣದ ಬಗ್ಗೆಯೂ ಕೂಡ ದುಃಖ ಇದು ಸ್ಪಷ್ಟ ಈ ಎಲ್ಲ ವಿವರಗಳನ್ನು ಪರಮಾತ್ಮ ದೇಹಿನೋ ಅಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಮುಹ್ಯತಿ ಅಂತ ತಿಳಿಸ್ತಾನೆ ಅರ್ಜುನ ನೀನು ಯಾರ ವಿಷಯವಾಗಿ ಅಳಬಾರದು ದುಃಖಿಸಬಾರ್ದೋ ಅದಕ್ಕಾಗಿ ನೀನು ದುಃಖ ಪಡ್ತಾ ಈಗ ಅರ್ಥ ಆಯ್ತಲ್ವಾ ತಿಳಿದವರು ಜ್ಞಾನಿಗಳು ಯಾವ ಮಾತನ್ನು ಆಡಬಾರ್ದೋ ಅದನ್ನೇ ನೀನು ಆಡ್ತಾ ಇದೆಯಾ ನೀನು ಜನಸಾಮಾನ್ಯ ಅಲ್ಲ ನೀನೊಬ್ಬ ಜ್ಞಾನಿ ಅದರಿಂದ ನೀನು ಕೂಡ ಸಾಮಾನ್ಯ ಜನರಂತೆ ಅಜ್ಞಾನಿಯಂತೆ ಮಾತಾಡ್ತಾ ಇದೆಯಾ ನೀನು ಇಂದ್ರಾವತಾರಿ ಅರ್ಜುನ ಅಪರೋಕ್ಷ ಸಾಮಾನ್ಯ ವ್ಯಕ್ತಿ ಅಲ್ಲ ಸಾಮಾನ್ಯ ವ್ಯಕ್ತಿ ಈ ಮಾತನ್ನು ಆಡಿದ್ರೆ ಜ್ಞಾನಿಗಳು ತಿಳಿದವರು ಸಾಯದೇ ಇರುವವರ ಅಥವಾ ಬದುಕಿರುವವರಂತಹ ಬಗ್ಗೆ ಶೋಕ ಮಾಡೋದೇ ಇಲ್ಲ ದುಃಖ ಇಲ್ಲ ಇನ್ನ ಸಾಯ್ತಾ ಇರುವವರ ಬಗ್ಗೆಯೂ ಕೂಡ ಶೋಕ ಪಡುವ ಅಗತ್ಯ ಇಲ್ಲ ಒಂದು ಮಾತನ್ನು ಹೇಳ್ತೀನಿ ಕೇಳು ಅಳಬೇಕಾದವರ ಅಥವಾ ದುಃಖ ಪಡಬೇಕಾದವರ ವಿಚಾರದಲ್ಲಿ ದುಃಖಪಟ್ಟರೆ ಅದು ಗುಣ ಅಂತ ಕರೆಸ್ಕೊಳತ್ತೆ ಅಂದರೆ ನೀನು ಮಾಡಿ ಸರಿ ಅಂತ ಅನ್ನಿಸ್ಕೊಳತ್ತೆ ಆದರೆ ಅದಕ್ಕೆ ವಿರುದ್ಧವಾಗಿ ಯಾರ ಬಗ್ಗೆ ನಾವು ದುಃಖ ಪಡಬಾರದು ಬಗ್ಗೆ ದುಃಖಪಟ್ರೆ ಶೋಕ ಅದು ದೋಷ ಅಂತ ಕರೆಸ್ಕೊಳತ್ತೆ ಉದಾಹರಣೆಗೆ ಶ್ರೀಮದಾಚಾರ್ಯರ ಸಿದ್ಧಾಂತಕ್ಕೆ ಸಮ್ಮತ ಆಗುವಂತೆ ಮಾತುಗಳನ್ನು ಆಡೋದು ಗುಣ ಅದು ಗುಣ ಅಂತ ಹೇಗೆ ಕರೆಸಲ್ಪಡತ್ತೋ ಅದೇ ರೀತಿಯಾಗಿ ಆಚಾರ್ಯರ ಸಿದ್ಧಾಂತಕ್ಕೆ ವಿರುದ್ಧವಾಗಿ ವಿಪರೀತವಾಗಿ ಮಾತುಗಳನ್ನು ಆಡೋದು ವಾಗ್ವಾದಗಳನ್ನು ಮಾಡೋದು ದೋಷ ಅಂತಲೇ ಕರೆಸಲ್ಪಡುತ್ತೋದ ಅದೇ ರೀತಿಯಾಗಿ ನೀನು ಮಾತಾಡ್ತಾಯಿದೆಯಾ ಅರ್ಜುನ ಈಗ ಎರಡನ್ನೂ ಒಟ್ಟೊಟ್ಟಾಗಿಯೇ ಮಡಿಯಾಗಿ ಈಗ ಅವನು ದುಃಖ ಪಡ್ತಾಯಿರೋದು ಯಾರ ಬಗ್ಗೆ ದುಃಖ ಪಡಬಾರದು ಬಗ್ಗೆ ಆಡ್ತಿರುವಂತಹ ಮಾತುಗಳು ಕೂಡ ಅದೇ ರೀತಿಯಾಗಿ ಇದೆ ಪ್ರಜ್ಞಾವಾದ ಅವನ ಬುದ್ಧಿಗೆ ತೋಚಿರ್ತಕ್ಕಂಥ ಸಮ್ಮತವಾದ ಮಾತುಗಳನ್ನು ಮಾತ್ರ ಆಡ್ತಾ ಇದ್ದಾನೆ ತಿಳಿದವರು ಜ್ಞಾನಿಗಳು ಆಡುವ ಮಾತನ್ನು ಆಡಬೇಕಾಗಿರುವಂಥ ಮಾತನ್ನು ಅರ್ಜುನ ಸರ್ವತ ಆಡ್ತಾ ಇಲ್ಲ ಹೇಗೇನು ಕೇಳಿದ್ರೆ ಇಲ್ಲಿ ಯುದ್ಧ ನಡೆದೇ ಸಾಯ್ತಾ ಇರೋರು ದುಷ್ಟ ದುರ್ಯೋಧನಾದಿಗಳು ಭೀಷ್ಮಾದಿಗಳು ದುರ್ಯೋಧನಾ ಭೀಷ್ಮಾದಿಗಳ ದುರ್ಯೋಧನಾದಿಗಳ ಸಾವಿನ ಬಗ್ಗೆ ದುಃಖ ಪಡುವುದಕ್ಕೆ ಕಾರಣನೇ ಇಲ್ಲ ದುರ್ಯೋಧನಾದಿಗಳು ಸ್ವಭಾವದಿಂದಲೇ ದುಷ್ಟರು ದೈವದ್ರೋಹಿಗಳು ಭಗವದ್ವೇಷಿಗಳು ಇನ್ನು ಧರ್ಮದ್ರೋಹಿಗಳು ಹೌದು ಅವರೆಲ್ಲ ಅಂಥವರು ಸಾಯದೆ ಇದ್ದರೆ ದುಃಖ ಪಡಬೇಕು ಸತ್ರೆ ದುಃಖ ಪಡೋದಲ್ಲ ಸಾಯದೇ ಇದ್ದರೆ ಅರ್ಥಾತ್ ಅವರ ಸಾವು ಸಂತೋಷದ ವಿಷಯ ಆಗಬೇಕೇ ಹೊರತು ಜಗತ್ತಿಗೆ ದುಃಖದ ವಿಷಯ ಅನ್ನೋದು ಸರ್ವತಾ ಅಲ್ಲ ಅದಕ್ಕೆ ದೃಷ್ಟಾಂತ ಕೊಡೋದಾದರೆ ರಾಜರು ತಮ್ಮ ತಂದೆ ಹಿರಣ್ಯ ಕಶಿಪು ನರಸಿಂಹರೂಪಿ ಭಗವಂತನಿಂದ ಸಮೃದ್ಧನಾದಾಗ ಒಂದು ಮಾತನ್ನ ಹೇಳ್ತಾನೆ ಭಾಗವತ ಸಪ್ತಮಸ್ಕಂದ ಅದನ್ನು ವರ್ಣನೆ ಮಾಡ್ತಾ ಇದೆ ಮೋದೆ ತ ಸಾಧುರಪಿ ವೃಶ್ಚಿಕ ಸರ್ಪಹತ್ಯ ಹಾವು ಚೇಳು ಮೊದಲಾಗಿರ್ತಕ್ಕಂಥ ದುಷ್ಟಕ್ರಿಮಗಳ ವಿಷಕ್ರಿಮಗಳ ಸಾವಿಗೆ ಹರ್ಷ ಪಡಬೇಕು ತನ್ನ ತಂದೆ ಹಿರಣ್ಯ ಕಶಿಪು ಅವನ ಸಾವಿಗಾಗಿ ನಾನು ಅಡೋದಿಲ್ಲ ದುಃಖ ಪಡೋದೂ ಇಲ್ಲ ಅಂತ ಹೇಳ್ತಾನೆ ಪ್ರಹ್ಲಾದ ಇವಿಷ್ಟು ದುರ್ಯೋ ದುಷ್ಟ ದುರ್ಯೋಧನಾದಿಗಳ ವಿಚಾರ ಆದರೆ ಇನ್ನು ಭೀಷ್ಮ ದ್ರೋಣಾದಿಗಳ ವಿಚಾರ ಅವರ ಮರಣಕ್ಕೂ ದುಃಖ ನಿಜ ಅವ್ರ ಗೌರವರಂತೆ ಸ್ವಭಾವತಃ ದುಷ್ಟರಲ್ಲ ಶಿಷ್ಟರು ಸಜ್ಜನರು ವಿಧಿ ಅರಿತು ತಿಳ್ಕೊಂಡು ನಡೆಯುವವರಿಗೆ ಶಿಷ್ಟರು ಅಂತ ಶಾಸ್ತ್ರ ಹೇಳ್ತಾ ಇದೆ ಅಂತಹ ಶಿಷ್ಟರು ಭೀಷ್ಮ ದ್ರೋಣಾದಿಗಳು ತ್ಯಾಗ ಪರೋಪಕಾರಗಳಿಗೆ ಹೆಸರಾಗಿರ್ತಕ್ಕಂಥವರು ಅರ್ಜುನ ಹೇಳಿದಂತೆ ಪೂಜ್ಯರು ಕೂಡ ಆಗಿದ್ದಾರೆ ಆದರೆ ಅವರ ಸಾವಿಗೂ ಕೂಡ ದುಃಖ ಪಡಬೇಕಾಗಿಲ್ಲ ಯಾಕೆಂದರೆ ಅವರು ದುಷ್ಟಕೌರವರ ಪಕ್ಷವನ್ನು ಹಿಡ್ಕೊಂಡಿದ್ದಾರೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಅವರಿಗಾಗಿ ತಮ್ಮ ಪ್ರಾಣದ ಹಂಗನ್ನು ತೊರೆದು ಹೋರಾಡ್ತಾ ಇದ್ದಾರೆ ಅಂದರೆ ಅವರ ಹೋರಾಟ ಅಧರ್ಮದ ವಿರುದ್ಧ ಅಲ್ಲ ಧರ್ಮದ ವಿರುದ್ಧ ಅವರೆಲ್ಲ ಇದ್ದಾರೆ ಇದಕ್ಕಿಂತ ಮುಂಚೆ ಅಂತಹ ತಪ್ಪನ್ನು ಮಾಡಿದ್ದಾರೆ ಯಾವುದು ಅಂತ ಕೇಳಿದರೆ ಮಹಾಭಾರತ ತಿಳಿಸತ್ತೆ ದ್ರೌಪದಿ ವಸ್ತ್ರಾಪಹರಣದಂತಹ ಜಗತ್ತು ಕಂಡಿರ್ತಕ್ಕಂಥ ಅತ್ಯಂತಹೀನ ಕೃತ್ಯಕ್ಕೆ ಪ್ರಯತ್ನ ಮಾಡಿದವರು ದುರ್ಯೋಧನ ದುಶ್ಯಾಸನ ಮೊದಲಾದವರು ಅದನ್ನು ಕಣ್ಣಾರೆ ನೋಡಿದರೂ ಕೂಡ ವಿದುರನಂತೆ ಪ್ರತಿಭಟನೆಯನ್ನೂ ಮಾಡದೇ ಇದ್ದವರು ಭೀಷ್ಮ ದ್ರೋಣಾದಿಗಳು ಅದನ್ನು ಅವರು ಒಪ್ಪಿಲ್ಲ ಅನುಮೋದನೆ ಮಾಡಿಲ್ಲ ನಿಜ ಆದರೆ ತಪ್ಪಿಸುವಂತಹ ಸಾಮರ್ಥ್ಯ ಅವರಿಗೆ ಇರಲಿಲ್ಲ ಅನ್ನೋದು ನಿಜ ಆದರೆ ಅದನ್ನು ಪ್ರತಿಭಟನೆ ಮಾಡುವಂಥ ಹೊಣೆ ಜವಾಬ್ದಾರಿ ಅವರ ಮೇಲೆ ಇತ್ತು ಅವತ್ತು ಹಾಗೆ ಮಾಡಿರ್ತಕ್ಕಂಥ ಅವರು ಇಂದು ಆ ದುಷ್ಟರ ಯುದ್ಧ ಕಾರ್ಯಕ್ಕೆ ಸಹಕಾರ ನೀಡೋದಕ್ಕಾಗಿ ಸೇನಾ ನಾಯಕರೇ ಆಗಿದ್ದಾರೆ ದೈವದ್ರೋಹಿಗಳಂತೆ ಅವರಿಗೆ ಸಹಕಾರ ಕೊಡುವವರು ಕೂಡ ವೈದ್ಯರೇ ಸರಿ ಉದಾಹರಣೆ ಹೇಳೋದಾದರೆ ವಿಷ ಮಾತ್ರ ಅಲ್ಲ ವಿಷ ಬೆರೆತಿರ್ತಕ್ಕಂಥ ಹಾಲನ್ನು ಹೇಗೆ ತ್ಯಾಗ ಮಾಡಬೇಕು ಅಂತ ಹೇಳ್ತೀವೋ ಆ ರೀತಿಯಾಗಿ ಅಂತ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ತಿಳಿಸ್ತಾರೆ ಇನ್ನ ಇವರ ಜೊತೆಗೆ ಸಾಯುವ ಮತ್ತೊಂದು ವರ್ಗ ಇದೆ ಅಭಿಮ ಅಭಿಮನ್ಯು ಪಾಂಡವರ ಕಡೆಯವರು ಅವರೆಲ್ಲ ಸಜ್ಜನರು ಸಜ್ಜನರ ಕಡೆಗೆ ಇರುವಂಥವರು ಯುದ್ಧದಲ್ಲಿ ಬದುಕಿಗಿಂತ ಸಾವೇ ಹೆಚ್ಚು ಸಂಭವನೀಯ ಈ ಯುದ್ಧದಲ್ಲಂತೂ ಅದೇ ನಡೆಯತ್ತೆ ಅವರ ಸಾವಿಗೂ ನೀನು ದುಃಖಪಡಬೇಕಾದ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಅವರ ಸಾವು ಸಾವಲ್ಲ ವೀರಮರಣ ನಿಜವಾದ ಬದುಕಿನ ಸಾರ್ಥಕತೆ ಇದ್ದಂತೆ ಕ್ಷತ್ರಿಯರ ಬದುಕಿನ ಸಾರ್ಥಕತೆ ವೀರಮರಣ ಅಥವಾ ಗೆಲುವು ಅಥವಾ ರಾಜ್ಯಪ್ರಾಪ್ತಿ ಆದರೆ ಸಾವು ಆದ್ದರಿಂದ ಅವರ ಸಾವು ಸಾವಲ್ಲ ಸ್ವರ್ಗಾದಿ ಉತ್ತಮ ಲೋಕಗಳ ಪ್ರಾಪ್ತಿ ಅವರಿಗೆ ಹಾಗೇ ಆಗತ್ತೆ ಯಾರು ಕರ್ತವ್ಯವನ್ನೆಲ್ಲ ಪೂರ್ಣ ಮಾಡಿ ಸಾಯ್ತಾರೋ ಅವರ್ಯಾರೂ ನಿಜವಾಗಿ ಸತ್ತಂತೆ ಅಲ್ಲ ಆದ್ದರಿಂದ ಅವರ ಬಗ್ಗೆ ಸತ್ತರು ಅಂತ ತಪ್ಪಾಗಿ ತಿಳ್ಕೊಂಡು ನೀನು ದುಃಖ ಪಡಬೇಕಾಗಿಲ್ಲ ಹೀಗೆ ದುಃಖ ಪಡಬಾರದೇ ಇದ್ದಿದ್ದಕ್ಕೆ ನೀನು ದುಃಖ ಪಡ್ತಿದ್ಯಾ ಯಾರು ದುಃಖ ಪಡಬಾರದೇ ಇದ್ದಿದ್ದಕ್ಕೆ ದುಃಖ ಪಡದೆ ಪಂಡಿತ ಉದಾಹರಣೆಗೆ ಮಹಾಭಾರತದ ಭೀಮಸೇನ ದೇವರು ಇಂತಹ ಶ್ರೇಷ್ಠ ಪಂಡಿತ ಭೀಮಸೇನ ಮಗ ಘಟೋತ್ಕಜ ಪಾಂಡವರ ಸಂತಾನದಲ್ಲೇ ಹಿರಿಯ ಅಥವಾ ಜ್ಯೇಷ್ಠ ಪುತ್ರ ಮಹಾನ್ ಗುಣಶಾಲಿ ಪರಾಕ್ರಮಶಾಲಿ ಅನೇಕ ಪ್ರಸಂಗಗಳಲ್ಲಿ ಧರ್ಮರಾಜಾದಿಗಳಿಗೆ ಅನೇಕ ಉಪಕಾರವನ್ನು ಮಾಡಿರ್ತಕ್ಕಂಥವನು ಯುದ್ಧದ ಮೊದಲ ಹದಿನಾಲ್ಕು ದಿನದ ಯುದ್ಧದಲ್ಲಿ ಮಹಾಭಾರತ ಯುದ್ಧದಲ್ಲಿ ಶತ್ರುಗಳಿಗೆ ಸಿಂಹ ಸ್ವಪ್ನಾಗಿ ಹೋರಾಡದವನು ಘಟೋದ್ಗಜ ಇಂತಹ ಪರಾಕ್ರಮಿಯಾಗಿರ್ತಕ್ಕಂಥ ಯುದ್ಧದ ಹದಿನಾಲ್ಕನೇ ದಿನದ ಮಧ್ಯರಾತ್ರಿ ಕರ್ಣನ ಶಕ್ತಿಯಾಯುವುದಕ್ಕೆ ಬಲಿಯಾದ ಆಗ ದುಃಖಪಟ್ಟವನು ಧರ್ಮರಾಜ ಮೊದಲಾಗಿರ್ತಕ್ಕಂಥ ಇತರರು ಮಾತ್ರರೇ ಹೊರ್ತು ಭೀಮಸೇನ ದೇವರಲ್ಲ ಆಗ ಮಾತ್ರ ಅಲ್ಲ ಎಂದೂ ಭೀಮಸೇನದೇವರು ಅತ್ತವರೇ ಅಲ್ಲ ಕಾರಣ ಸರ್ವಜ್ಞರು ಜೀವೋತ್ತಮರು ಪಂಡಿತರು ಇನ್ನು ಪ್ರಕೃತ ಸಂದರ್ಭದ ವಿಚಾರ ಹೇಳೋದಾದರೆ ಅರ್ಜುನನ ಮಾತುಗಳು ಅವು ಶ್ರೀಮದ್ ಆಚಾರ್ಯರ ಪೂರ್ಣಪ್ರಜ್ಞರ ಮಾತುಗಳಲ್ಲ ಪ್ರಜ್ಞಾವಾದಗಳು ತನಗೆ ತೋಚಿದ್ದನ್ನು ಆಡಿದವನು ಅರ್ಜುನ ಭಗವದ್ವೇಷಗಳನ್ನಾಗಲಿ ಅದಕ್ಕೆ ಸಹಕಾರ ಕೊಟ್ಟವರನ್ನಾಗಲಿ ಕೊಲ್ಲೋದು ತಪ್ಪು ಅಂತ ಜ್ಞಾನಿಗಳು ತಿಳಿದವರು ಯಾವತ್ತೂ ಹೇಳೋದೇ ಇಲ್ಲ ನಾವು ಪೂರ್ವಾ ಅಪರ ಅದನ್ನೊಂದು ವಿಶ್ಲೇಷಣೆಯನ್ನು ಮಾಡಬೇಕು ಸಾವು ಅಂದರೆ ಯಾವುದು ಏನು ಇತ್ಯಾದಿ ಎಲ್ಲ ಶ್ರೀಕೃಷ್ಣನ ಉಪದೇಶ ಅದರ ಮುಂದಿನ ಘಟ್ಟ ಅಥವಾ ಹಂತ ಮೊದಲಿಗೆ ಸಾವು ಅಥವಾ ಮರಣ ಅಂದರೆ ಏನು ಒಬ್ಬ ಸತ್ತ ಅಂದ್ರೆ ಆ ಮಾತಿನಿಂದ ತಿಳಿತಕ್ಕಂಥ ಅರ್ಥ ಏನು ಜಾತಸ ಮರಣಂ ಧ್ರುವಂ ಹುಟ್ಟದವರೆಲ್ಲರೂ ಕೂಡ ಒಂದಲ್ಲ ಒಂದು ದಿನ ಸಾಯಲೇಬೇಕು ಅನಿವಾರ್ಯ ಮತ್ತು ಅಪರಿಹಾರ್ಯ ಅಪಮೃತ್ಯುವನ್ನು ಆದರೆ ತಪ್ಪಿಸ್ಬೋದು ಕಾಲಮೃತ್ಯು ಅಪರಿಹಾರ್ಯ ಅದನ್ನು ಸಾಧ್ಯ ಇಲ್ಲ ಆದರೆ ಮರಣದ ಅರ್ಥವನ್ನು ಯಥಾರ್ಥವಾಗಿ ತಿಳಿದವರು ದುರ್ಲಭ ಅದರ ಅರ್ಥವನ್ನು ಶ್ರೀಕೃಷ್ಣ ಪರಮಾತ್ಮನೇ ತಿಳಿಸ್ತಾ ಇದ್ದಾನೆ ಹಾಗೆ ತಿಳಿಸುವಂತಹ ಪರಮಾತ್ಮ ಎಂದೂ ಸಾಯದೆ ಇದ್ದವನು ಅಜ ಜನನ ಮರಣಗಳು ಇಲ್ಲದೇ ಇದ್ದವನು ದೇಹ ಅದರೊಳಗೆ ಆತ್ಮ ಅದರೊಳಗೆ ಪರಮಾತ್ಮ ಇರ್ತಾನೆ ಈ ಮೂರು ಜನದಲ್ಲಿ ಮರಣಾತ್ಮ ಸಾವು ಯಾರಿಗೆ ಪರಮಾತ್ಮ ಸಾವಿಲ್ಲ ಅಂತ ಹೇಳ್ತಾನೆ ಅದರಂತೆ ಎಲ್ಲ ಚೇತನರಿಗೂ ಮರಣ ಅಥವಾ ಸಾವು ಅನ್ನೋದಿಲ್ಲ ಅವರೆಲ್ಲರೂ ನಿತ್ಯ ಅವರೆಲ್ಲ ಹಿಂದೂ ಇದ್ದವರೇ ಮುಂದೆಯೂ ಇರುವವರೇ ಈಗಲೂ ಇದ್ದಾರೆ ಅಂದರೆ ಭೂತ ಭವಿಷ್ಯತ್ ವರ್ತಮಾನ ಎಲ್ಲ ಕಾಲದಲ್ಲೂ ಕೂಡ ಇರುವಂಥವರು ಇದು ಗೀತೆಯಲ್ಲಿ ಶ್ರೀಕೃಷ್ಣ ತಿಳಿಸುವಂತಹ ಒಂದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಪ್ರಮೇಯ ಆತ್ಮನ ನಿತ್ಯತ್ವ ಇದು ಅತ್ಯಂತ ಅವಶ್ಯವಾಗಿ ತಿಳಿಯಲೇಬೇಕಾಗಿರ್ತಕ್ಕಂಥ ಒಂದು ಪ್ರಮೇಯ ಜಗತ್ತಿನಲ್ಲಿ ಯಾವ ಆತ್ಮಕ್ಕೂ ಸಾವಿಲ್ಲ ಯಾರ ಆತ್ಮಕ್ಕೂ ಸಾವಿಲ್ಲ ಯಾರಿಂದಲೂ ಸಾವಿಲ್ಲ ಯಾವ ಶಸ್ತ್ರಾಸ್ತ್ರಗಳಿಂದಲೂ ಮರಣ ಇಲ್ಲ ಮುಂದೆ ಬರ್ತಾಯಿದೆ ನೈನಂ ಚಿನ್ನಂತಿ ಶಸ್ತ್ರಾಣಿ ನೈನಂ ದಾತಿ ಪಾವಕ ಇತ್ಯಾದಿ ಎಲ್ಲ ಆದ್ದರಿಂದ ಆತ್ಮನ ನಿತ್ಯತ್ವವನ್ನು ಅಥವಾ ಮರಣರಾಹಿತ್ಯವನ್ನು ಅರ್ಥ ಮಾಡಿಕೊಂಡ್ಮೇಲೆ ದುಃಖ ಪಡುವಂತಹ ಪ್ರಸಕ್ತಿನೇ ಇಲ್ಲ ಹಾಗಾದರೆ ಮರಣ ದೇಹಕ್ಕೆ ಅಂತ ದುಃಖ ಪಡ್ಬೋದಂತ ಪ್ರಶ್ನೆ ಬಂದರೆ ಗೀತೆ ತಿಳಿಸತ್ತೆ ಬಾಲ್ಯ ಕೌ ಕೌಮಾರ್ಯ ಯೌವನ ವಾರ್ಧಕ್ಯ ಮುಪ್ಪು ಮರಣ ಇತ್ಯಾದಿಗಳಂತೆ ಮರಣವು ಕೂಡ ಒಂದು ಅವಸ್ಥೆ ಹುಟ್ಟಿದ ಮಗು ಬೆಳೆದು ತರುಣನಾಗ್ತಾನೆ ತರುಣ ಮುದುಕನಾಗ್ತಾನೆ ಮುಂದುವರಿದ ಸಾಯ್ತಾನೆ ಹುಟ್ಟಿದವನು ಸಾಯ್ತಾನೆ ಸತ್ತವನು ಹುಟ್ಟುತ್ತಾನೆ ಆದ್ದರಿಂದ ಅದಕ್ಕಾಗಿ ದುಃಖ ಪಡಬೇಕಾಗಿಲ್ಲ ದುಃಖ ಏಕೆ ಅಂದರೆ ಅವರ ಸ್ಪರ್ಶನ ದರ್ಶನ ಸಂಭಾಷಣ ಆ ಜನ್ಮದಲ್ಲಿ ಇದೆಲ್ಲ ತಪ್ಪು ಹೋಗುತ್ತಲ್ಲ ಆ ಕಾರಣ ಈ ಜನ್ಮದಲ್ಲಿ ಮುಂದೆ ಎಲ್ಲೂ ಕೂಡ ಅವರು ನಮಗೆ ಭೇಟಿ ಆಗದೇ ಇರೋದೇ ನಮ್ಮ ದುಃಖಕ್ಕೆ ಕಾರಣ ದೇಹದೇ ಜೀವ ದೇಹದಿಂದ ಬೇರೆಯಾಗಿರ್ತಕ್ಕಂಥ ಜೀವ ಇಲ್ಲ ಅಂತ ಕೆಲವರ ವಾದ ಕಣ್ಣಿಗೆ ಕಾಣ್ತಕ್ಕಂಥ ದೇಹವನ್ನು ಒಪ್ತಾರೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಜೀವ ಅಥವಾ ಚೇತನನ್ನು ಹೇಗೆ ಒಪ್ಪಬೇಕು ಯಾಕೆ ಒಪ್ಪಬೇಕು ಅಂತ ಅವರ ವಿಚಾರವಾದ ಆದರೆ ದೇಹವನ್ನು ಹೊಂದಿರತಕ್ಕಂಥ ಯಾರಿಗೂ ನಾನೇ ದೇಹ ದೇಹದಿಂದ ನಾನು ಬೇರೆ ಅಲ್ಲ ಅನ್ನೋ ಅನುಭವ ಬಂದಿಲ್ಲ ದೇಹವನ್ನ ಆತ್ಮನಿಂದ ಪ್ರತ್ಯೇಕ ಅಂತ ಹೇಳೋ ಬದಲಾಗಿ ನನ್ನ ದೇಹ ಅಂತ ಹೇಳ್ತಾ ದೇಹದಿಂದ ನಾನು ಬೇರೆ ಅಂತ ವ್ಯವಹಾರವನ್ನು ಎಲ್ಲರೂ ಮಾಡ್ತಾರೆ ಅದು ಎಲ್ಲರಿಗೂ ಅನುಭವಕ್ಕೆ ಬಂದಿರುವಂತಹ ವಿಷಯ ಬಾಲ್ಯ ಮೊದಲಾಗಿರ್ತಕ್ಕಂಥ ಎಲ್ಲ ಅವಸ್ಥೆಗಳು ಕೂಡ ಈ ಜಡ ದೇಹಕ್ಕೆ ಬರುವಂಥದ್ದು ಅದೇ ರೀತಿಯಾಗಿ ಜ್ಞಾನ ಅಜ್ಞಾನ ಸುಖ ದುಃಖ ಮೊದಲಾದವುಗಳು ಎಂದೂ ದೇಹಕ್ಕೆ ಬರುವಂತಹ ಅನುಭವಗಳಲ್ಲ ಮರಣ ಬಂದಾಗ ಅಂತ್ಯ ಸಂಸ್ಕಾರ ಅನ್ನೋದು ದೇಹಕ್ಕೆ ಹೊರಟು ಜೀವನಿಗೆ ಅಲ್ಲ ದೇಹವೇ ಜೀವ ಆಗಿದ್ದರೆ ಮೃತ ದೇಹವನ್ನು ಯಾರೂ ಸುಡ್ತಾನೆ ಇರಲಿಲ್ಲ ಸಂಸ್ಕಾರ ಮಾಡ್ತಿರಲಿಲ್ಲ ದಹನ ಮಾಡ್ತಿರಲಿಲ್ಲ ಉಳಿತಾಯಿರಲಿಲ್ಲ ಶವ ಆಗಿದ್ದರಿಂದ ಅದು ಕೆಡತ್ತೆ ಕೊಳತ ವಾಸನೆ ಇತ್ಯಾದಿಯನ್ನು ಬರುತ್ತೆ ಉದಾಹರಣೆಗೆ ದೇವನೇ ದೇಹವೇ ಜೀವ ಆಗಿದ್ದರೆ ಒಂದು ಚಿಕ್ಕ ಮಗು ಸತ್ತಿದೆ ಅಂತಾದರೆ ಆ ದೇಹವನ್ನ ಸುರಕ್ಷಿತವಾಗಿ ಸಂರಕ್ಷಣೆ ಮಾಡಿದರೆ ಮುಂದೆ ಬೆಳದು ದೊಡ್ಡದಾಗಿ ಮುಂದೊಂದು ದಿನ ವೃದ್ಧಾಪ್ಯವನ್ನು ಹೊಂದಬೇಕಾಗಿತ್ತು ಇಂತಹ ಅನೇಕ ವಿಚಾರಗಳನ್ನು ಶಾಸ್ತ್ರಗಳು ನಮ್ಮ ಮುಂದೆ ಇಟ್ಟು ದೇಹದಿಂದ ಭಿನ್ನವಾಗಿರ್ತಕ್ಕಂಥ ಆತ್ಮನ ಅಸ್ತಿತ್ವವನ್ನು ಸಾಧಿಸಿ ನಮಗೆ ತೋರಿಸ್ತವೆ ಒಬ್ಬನಲ್ಲಿ ದೇಹ ಬೇರೆ ಜೀವ ಬೇರೆ ಆತ್ಮಕ್ಕೆ ಅಥವಾ ಜೀವಕ್ಕೆ ಸಾವಿಲ್ಲ ನಿತ್ಯ ದೇಹಕ್ಕೆ ಸಾವು ತಪ್ಪಿದ್ದಲ್ಲ ಯುದ್ಧ ಆಗದೇ ಇದ್ದರೂ ರೋಗ ರುಜಿನಾಡಿಗಳು ಬಾರದೇ ಇದ್ದರೂ ಯಾರು ಕೊಲ್ಲದೇ ಇದ್ದರೂ ಸಾವು ತಪ್ಪಿದ್ದಲ್ಲ ಜಗತ್ತಿನಲ್ಲಿ ಇದನ್ನು ನೋಡ್ತಿದ್ದೀವಿ ಅದರಿಂದ ಗೀತೆ ತಿಳಿಸತ್ತೆ ಮರಣ ಬರೋದಕ್ಕೆ ರೋಗ ರುಜಿನ ಅಪತ್ಯ ಇದು ಇದ್ಯಾವುದು ಏನು ಇಲ್ಲದೇ ಇದ್ರೂ ಕೂಡ ಮನುಷ್ಯ ಸತ್ತೇ ಸಾಯ್ತಾನೆ ಯಾಕೆ ಅಂದರೆ ಹುಟ್ಟಿದ್ದಾನೆ ಅದರಿಂದ ಸಾಯ್ತಾನೆ ಜಾತಸ್ಯ ಮರಣಂ ಧ್ರುವಂ ಜಾತಸ್ಯ ಹಿ ಧ್ರುವೋ ಮೃತ್ಯು ಅಂತ ಆದ್ರಿಂದ ಈ ಮರಣ ಅನ್ನೋದು ಅಪರಿಹಾರ್ಯ ಈಗ ಇನ್ನೊಂದು ರೀತಿಯಾಗಿ ಪ್ರಶ್ನೆ ಹೇಗಿದ್ರೂ ಸಾವು ಅಥವಾ ಮರಣ ಅನ್ನೋದು ನಿಜ ಅಪರಿಹಾರ್ಯ ಮತ್ತೆ ಅನಿವಾರ್ಯ ಆದ್ದರಿಂದ ಎಂದೋ ಯಾವತ್ತೋ ಸಾಯ್ತಾನೆ ಅಂತ ಅವನನ್ನು ಇವತ್ತೇ ಕೊಲ್ಲೋದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಬಂದರೆ ಹಾಗಲ್ಲ ಇವರು ಎಂದೋ ಸಾಯಬೇಕಾಗಿದ್ದರೂ ಈಗಲೇ ಸಾಯಬೇಕಾಗಿರ್ತಕ್ಕಂಥ ಪಾತಕ ಅಥವಾ ಪಾಪವನ್ನು ಮಾಡಿರೋದ್ರಿಂದ ಇವರು ಇನ್ನೂ ಉದಾಹರಣೆಗೆ ಹೇಗೂ ಅಧಿಕಾರಿ ನಿವೃತ್ತನಾಗ್ತಾನೆ ಸದ್ಯದಲ್ಲೇ ರಿಟೈರ್ಮೆಂಟ್ ತೊಗೋತಾನೆ ಅಂತ ಭ್ರಷ್ಟ ಅಧಿಕಾರಿಯ ಮೇಲೆ ಕ್ರಮ ಕೈಗೊಳ್ಳದೇ ಇರೋದಕ್ಕೆ ಸಾಧ್ಯನಾ ಕಡ್ಡಾಯವಾಗಿ ಅವನಿಗೆ ನಿವೃತ್ತಿಗೊಳಿಸದೇ ಇರೋದಕ್ಕೆ ಸಾಧ್ಯನಾ ಹಾಗೆ ಇವರಿಗೆ ಬದುಕುವ ಹಕ್ಕು ಅನ್ನೋದು ಇಲ್ಲದೇ ಇರಬಹುದು ಸಾವು ಇವರಿಗೆ ಇಲ್ಲೇ ಅನಿವಾರ್ಯ ಆಗಿರಬಹುದು ಆದರೆ ನಾವೇ ಯಾಕೆ ಇವರನ್ನು ಕೊಲ್ಲಬೇಕು ಇದು ಅರ್ಜುನನ ಮತ್ತೊಂದು ಪ್ರಶ್ನೆ ಇವರಿಗೆ ಬದುಕುವ ಹಕ್ಕು ಪಾಪ ಮಾಡಿದ್ದಾರೆ ಬದುಕುವಂಥ ಹಕ್ಕು ಇಲ್ಲದೆ ಇರಬಹುದು ಸಾವು ಇವರಿಗೆ ಅನಿವಾರ್ಯನೂ ಆಗಿರಬಹುದು ಆದರೆ ನನ್ನ ಪ್ರಶ್ನೆ ಏನು ಅಂದರೆ ಅರ್ಜುನ ಹೇಳ್ತಾನೆ ನಾನೇ ಯಾಕೆ ಇವರನ್ನು ಕೊಲ್ಲಬೇಕು ಕೃಷ್ಣ ಹೇಳ್ತಾನೆ ಹೌದು ಇದು ಪಾಂಡವರೇ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಯಾಕೆ ಅಂದರೆ ಅವರು ಬೇರೆ ಯಾರೋ ಅಲ್ಲ ಕ್ಷತ್ರಿಯರು ರಾಜಮನತರದವರು ಕುರುವಂಶದವರು ಭರತ ಪುರೋಹತ ಮೊದಲಾಗಿರ್ತಕ್ಕಂಥ ಶ್ರೇಷ್ಠ ಚಕ್ರವರ್ತಿಗಳ ವಂಶದಲ್ಲಿ ಬಂದವರು ದುಷ್ಟರನ್ನು ಶಿಕ್ಷಿಸುವಂತಹ ಹೊಣೆ ಹೊತ್ತವರು ನಿನ್ನ ಪ್ರಶ್ನೆ ಹೇಗಿದೆ ಅಂದರೆ ಕೇಳ್ತೀನಿ ನೋಡು ಕೊಲೆ ದರೋಡೆ ಕಳ್ಳತನ ಅತ್ಯಾಚಾರದಂತಹ ಅಪರಾಧಿಗಳನ್ನು ಹಿಡಿದು ಶಿಕ್ಷೆ ಮಾಡೋದು ಪೊಲೀಸರ ಕೆಲಸ ಬೇರೆ ಯಾರಾದರೂ ಹೇಳಿ ನಾವೇ ಯಾಕೆ ಉಸಾಬರಿ ಮಾಡಬೇಕು ಅಂತ ಸುಮ್ಮನೆ ಕುಳಿತರೆ ಸಮಾಜದ ವ್ಯವಸ್ಥೆ ಸ್ವಲ್ಪ ವಿಚಾರ ಮಾಡು ಊಹೆ ಮಾಡಿಕೊಂಡು ನೋಡು ಅಂತಂತಾರೆ ಕೃಷ್ಣ ಇಲ್ಲಿ ದುರ್ಯೋಧನಾದಿಗಳು ಬರೀ ಮನುಷ್ಯರಲ್ಲ ಜಗತ್ತು ಕಂಡಿರ್ತಕ್ಕಂಥ ಮಹಾದುಷ್ಟರು ಕೇವಲ ನಮ್ಮ ದೃಷ್ಟಿಯಲ್ಲಿ ಮಾತ್ರ ದುಷ್ಟ ಅಲ್ಲ ಜಗತ್ತೇ ದುಷ್ಟಸ್ಥಾನ ಭ್ರಷ್ಟಸ್ಥಾನ ಈಗೇನು ಉಗ್ರರ ಪಟ್ಟ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಮಹಾ ದುಷ್ಟರ ಸ್ಥಾನವನ್ನು ಕೊಟ್ಟಿರುವಂಥದ್ದು ಜಗತ್ತು ಕಂಡ ಮಹಾದುಷ್ಟರು ಅಂತಾದರೆ ದುರ್ಯೋಧನಾದಿಗಳು ದ್ರೌಪದಿ ವಸ್ತ್ರಾಪಹರಣದಂತಹ ಹೀನ ಕೃತ್ಯಕ್ಕೆ ಕೈ ಹಾಕಿರ್ತಕ್ಕಂಥ ಮಹಾಪಾತಕಿಗಳು ಬಂಧುಗಳು ಅನ್ನೋ ಒಂದೇ ಕಾರಣಕ್ಕಾಗಿ ಅವರನ್ನು ಶಿಕ್ಷೆ ಮಾಡದೆ ಬಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ಸಕಾರಣವೂ ಅಲ್ಲ ಸರಿಯೂ ಅಲ್ಲ ಬಂಧುಗಳಲ್ಲ ಅನ್ನೋ ಒಂದೇ ಕಾರಣಕ್ಕೆ ಇತರ ದುಷ್ಟರನ್ನು ಶಿಕ್ಷೆ ಮಾಡದೇ ಇರೋಕ್ಕಾಗುತ್ತಾ ಹಾಗೇನಾದರೂ ಮಾಡಿದರೆ ಪಕ್ಷಪಾತ ಅನ್ನೋ ದೋಷ ಬರುತ್ತೆ ಹೊರತು ಸರಿಯಾಗಿರ್ತಕ್ಕಂಥ ವ್ಯವಸ್ಥೆ ಆಗೋದಿಲ್ಲ ಆದ್ದರಿಂದ ದೇಹಿ ಯಥಾ ದೇಹೆ ಕೌಮಾರಂ ಯೌವ್ವ ನಂಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ ಧೀರನಾಗಿರ್ತಕ್ಕಂಥವನು ಈ ದೇಹದಲ್ಲಿ ಬಾಲ್ಯ ಕಳೆದು ತಾರುಣ್ಯ ತಾರುಣ್ಯ ಕಳೆದು ವೃದ್ಧಾಪ್ಯ ಇದೆಲ್ಲ ಬರಬೇಕಾಗಿರ್ತಕ್ಕಂಥದ್ದು ಹಾಗೆಯೇ ಈ ಜೀವರಿಗೆ ಈ ದೇಹ ನಾಶ ಆಗಿ ಹೋದ ಮೇಲೆ ಹೊಸ ದೇಹ ಬರುತ್ತೆ ಇದೇ ಸಾವು ಇದಕ್ಕಾಗಿ ತಿಳಿದವರು ಯಾವತ್ತೂ ದುಃಖಪಡೋದಿಲ್ಲ ಆದ್ದರಿಂದ ಅರ್ಜುನ ಬಂಧುಗಳು ಮರಣ ಹೊಂದಿದಾಗ ದೇಹ ನಾಶ ಆಗತ್ತೆ ಅನ್ನೋ ಕಾರಣಕ್ಕೆ ನೀನು ದುಃಖಪಡುವಂಥ ಅಗತ್ಯವೇ ಇಲ್ಲ ಅಥವಾ ಈ ದೇಹದಲ್ಲಿರ್ತಕ್ಕಂಥ ಬಾಲ್ಯ ತಾರುಣ್ಯ ಮುಪ್ಪು ಈ ಎಲ್ಲ ಅವಸ್ಥೆಗಳ ಅನುಭವ ಆ ದೇಹಕ್ಕೆ ಜೀವನಿಗಲ್ಲ ಅದರಲ್ಲಿರುವಂತಹ ಜೀವ ಅಥವಾ ಆತ್ಮನಿಗೆ ಅಂತಹ ಬಾಲ್ಯ ತಾರುಣ್ಯ ವೃದ್ಧಾಪ್ಯದ ದೇಹಗಳು ಬೇರೆ ಬೇರೆ ಬಂದರೂ ಆ ಎಲ್ಲ ದೇಹಗಳು ಕೂಡ ಅನುಸ್ಯೂತವಾಗಿ ಹೇಗೆ ಅದರೊಳಗೊಬ್ಬ ಆತ್ಮ ಇರ್ತಾನೋ ಹಾಗೆ ಈ ದೇಹವನ್ನು ತೊರೆದು ಬೇರೆ ಇನ್ನೊಂದು ದೇಹವನ್ನು ಪಡೆದಾಗಲೂ ಅದೇ ಆತ್ಮ ಮುಂದುವರಿತಾನೆ ಹೀಗೆ ಆತ್ಮ ಅನಾದಿಯಾಗಿ ಇದ್ದಾನೆ ಈ ಶ್ಲೋಕದಲ್ಲಿ ಜ್ವರ ಕೌಮಾರ ಇತ್ಯಾದಿ ಎಲ್ಲವೂ ಕೂಡ ದೇಹದ ಬೇರೆ ಬೇರೆ ವಿಭಿನ್ನವಾಗಿರ್ತಕ್ಕಂಥ ಅವಸ್ಥೆಗಳು ಆದರೆ ಆ ಶಬ್ದಗಳಿಗೆ ಆ ಅರ್ಥವನ್ನು ಬಿಟ್ಟು ಅವುಗಳ ಜ್ಞಾನ ಅಂತ ಅರ್ಥವನ್ನು ಇಲ್ಲಿ ಮಾಡ್ಕೋಬೇಕು ಕೌಮಾರಿಯ ಅಂದರೆ ಬಾಲ್ಯದ ಅನುಭವ ಯೌವನ ಅಂದರೆ ತಾರುಣ್ಯದ ಅನುಭವ ದೇಹಿ ಅಂದರೆ ದೇಹದಲ್ಲಿ ಇರ್ತಕ್ಕಂಥವನು ದೇಹಾಂತರ ಪ್ರಾಪ್ತಿ ಅಂದರೆ ಬೇರೆ ಒಂದು ದೇಹ ಅಂತ ಅರ್ಥ ಅಲ್ಲ ಅನೇಕ ದೇಹಗಳು ಉದಾಹರಣೆಗೆ ಹಿಂದೆ ಮಗುವಾಗಿದ್ದ ನಾನು ಈಗ ಯುವಕನಾಗಿದ್ದೀನಿ ಮುಂದೆ ನಾನೇ ಮುದುಕನಾಗ್ತೀನಿ ಈ ಅನುಭವ ದೇಹ ಅತಿರಿಕ್ತನಾಗಿರ್ತಕ್ಕಂಥ ಜೀವರಿಗೆ ಆತ್ಮನಿಗೆ ಇನ್ನೊಂದು ರೀತಿಯಾಗಿ ಹೇಳೋದಾದರೆ ಹುಟ್ಟಿದ ಕೂಡಲೇ ಮಗುವಿಗೆ ಆಹಾರದ ಅಭಿಲಾಷ ಅದಕ್ಕೆ ಹಿಂದಿನ ಜನ್ಮದ ಅನುಭವ ಅನ್ನೋದು ಇದೆ ಹಿಂದಿನ ಜನ್ಮದಲ್ಲೂ ಹೀಗೇ ಕಂಡಿರೋದ್ರಿಂದ ಅದಕ್ಕೂ ಹಿಂದಿನ ಜನ್ಮದ ಅನುಭವ ಇದೆ ಅದಕ್ಕಿಂತ ಹಿಂದಿನ ಜನ್ಮದ ಅನುಭವ ಹೀಗೆ ಅನೇಕ ದೇಹಗಳಲ್ಲಿ ಅನುಭವ ಹರಿದು ಬಂದಿರೋದರಿಂದ ಆತ್ಮನು ಅನಾದಿ ಅಂತ ತಿಳ್ಕೋಬೇಕು ಆದ್ದರಿಂದ ಆತ್ಮನಿಗೆ ನಿತ್ಯತ್ವವನ್ನು ಸಾಧಿಸುವಂತಹ ಅನುಮಾನದಲ್ಲಿ ಸ್ವರೂಪ ದೋಷ ಇಲ್ಲ ಜ್ಞಾನ ದೇಹಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ದೇಹಕ್ಕೆ ಅದಕ್ಕಿಂತ ಭಿನ್ನವಾಗಿರ್ತಕ್ಕಂಥ ಜೀವನಿಗೆ ಅಥವಾ ಆತ್ಮನಿಗೆ ಜ್ಞಾನ ಅನ್ನೋ ತರ್ಕದಿಂದ ದೇಹ ಅತಿರಿಕ್ತ ಆತ್ಮನ ಅಸ್ತಿತ್ವವನ್ನು ಒಪ್ಪಬೇಕು ಈಗ ಇನ್ನೊಂದು ರೀತಿಯಾಗಿರ್ತಕ್ಕಂಥ ಸಂಶಯ ದೇಹ ಅತಿರಿಕ್ತನಾಗಿರ್ತಕ್ಕಂಥ ಆತ್ಮ ಅಥವಾ ಜೀವನ ಅಸ್ತಿತ್ವ ಹೇಗೆ ಯಾಕೆ ಅಂತ ಪ್ರಶ್ನೆ ಬಂದ್ರೆ ದೇಹಕೋ ಇಂದ್ರಿಯಗಳಿಗೋ ಅಥವಾ ಅಂತಃಕರಣಕ್ಕೋ ಮನಸ್ಸಿಗಳೋ ಇವುಗಳಲ್ಲಿ ಯಾವುದಾದ್ರೂ ಒಂದಕ್ಕೆ ಅನುಭವ ಉಂಟಾಗತ್ತೆ ಅಂತ ಹೇಳಬೇಕಾಗಿತ್ತಲ್ವ ಅಂತ ಕೇಳಿದ್ರೆ ಪ್ರಶ್ನೆ ಬಂದರೆ ಚಾರ್ವಾಕರು ಹಾಗೇ ಹೇಳ್ತಾರೆ ಅವರ ವಾದ ಹೇಗೆ ಅಂತ ಕೇಳಿದ್ರೆ ಅವರ ಆತ್ಮನೇ ಅಲ್ಲ ದೇಹಕ್ಕೆ ಎಲ್ಲ ಅನುಭವ ಈ ದೇಹ ಪಾಂಚಭೌತಿಕ ಅಂದರೆ ಪಂಚಭೂತಗಳಿಂದ ಆಗಿದೆ ಒಂದೊಂದರಲ್ಲೂ ಜ್ಞಾನ ಅಥವಾ ಅನುಭವ ಅನ್ನೋ ವಿಶೇಷ ಗುಣ ಇಲ್ಲ ಆದರೂ ಅವೆಲ್ಲವುಗಳ ಸಮಷ್ಟಿ ಅಂದರೆ ಎಲ್ಲ ಸೇರಿದಾಗ ಸಮ್ಮಿಶ್ರಣ ಆದಾಗ ದೇಹದಲ್ಲಿ ಜ್ಞಾನ ಅಂತ ಗುಣ ಇರ್ಬೋದು ಅಂತ ಅವ್ರು ಹೇಳ್ತಾರೆ ಅವರದ್ದು ಏನು ದೃಷ್ಟಾಂತ ಕೊಡ್ತಾರೆ ಅಂದರೆ ಎಲೆ ಅಡಿಕೆ ಸುಣ್ಣ ಇವುಗಳಲ್ಲಿ ಕೆಂಪು ಬಣ್ಣ ಪ್ರತ್ಯೇಕವಾಗಿ ಇಲ್ಲದೇ ಇದ್ದರೂ ಕೂಡ ಮೂರನ್ನು ಸೇರ್ಸಿ ಜಗಿದಾಗ ಕೆಂಪು ಬಣ್ಣ ಬರುತ್ತೋ ಇಲ್ವೋ ಅದರಂತೆ ದೇಹದಲ್ಲಿ ಜ್ಞಾನ ಅನ್ನ ಗುಣ ಇರಲಿಕ್ಕೆ ಅಡಚಣೆ ಇಲ್ಲ ಅಂತ ಹೇಳ್ತಾರೆ ಹೀಗೆ ದೇಹ ಅತಿರಿಕ್ತ ಅಂದರೆ ದೇಹದಿಂದ ಪ್ರತ್ಯೇಕವಾಗಿರ್ತಕ್ಕಂಥ ಆತ್ಮ ಬೇಕಾಗಿಲ್ಲ ಅಂತ ಚಾರವಾಕರ ತರ್ಕ ಆ ರೀತಿಯಾಗಿ ಚಾರವಾಕರು ತರ್ಕ ಮಾಡಿದ್ರೆ ಆಕ್ಷೇಪಕ್ಕೆ ಸಮಾಧಾನ ಏನು ಅಂದರೆ ಧೀರೋಸ್ತತ್ರ ನಮುಹ್ಯತಿ ಈ ಶ್ಲೋಕದ ಅಂತಿಮ ಅಥವಾ ಕೊನೆಯ ಚರಣನೆ ಅದಕ್ಕೆ ಉತ್ತರ ಧೀರಹ ಅಂದರೆ ಬುದ್ಧಿವಂತನಾದವನು ತತ್ರ ದೇಹಕ್ಕಿಂತ ಭಿನ್ನವಾಗಿರ್ತಕ್ಕಂಥ ಅಥವಾ ದೇಹದಿಂದ ಪ್ರತ್ಯೇಕವಾಗಿರುವಂಥ ಆತ್ಮನ ವಿಷಯದಲ್ಲಿ ತಪ್ಪು ಗ್ರಹಿಕೆಗೆ ಒಳಗಾಗೋದಿಲ್ಲ ಯಾಕಂದರೆ ದೇಹ ಜಡ ಅದು ಜ್ಞಾನಕ್ಕೆ ಆಶ್ರಯ ಆಗೋದಿಲ್ಲ ಅಂಥಕರಣ ಮತ್ತು ಇಂದ್ರಿಯಗಳು ಇವು ಜ್ಞಾನಕ್ಕೆ ಸಾಧನಗಳು ಆದ್ದರಿಂದ ಜ್ಞಾನಕ್ಕೆ ಆಶ್ರಯ ಆಗೋದಿಲ್ಲ ಆದ್ದರಿಂದ ದೇಹಾದಿಗಳಿಗಿಂತ ಭಿನ್ನನಾಗಿರ್ತಕ್ಕಂಥ ಆತ್ಮ ಅಥವಾ ಜೀವನೇ ಅಸ್ತಿತ್ವದ ಜ್ಞಾನಕ್ಕೆ ಆಶ್ರಯ ಅಂತ ಈ ರೀತಿಯಾಗಿ ತಿಳ್ಕೋಬೇಕು ಹೀಗೆ ಧೀರಹ ಬುದ್ಧಿವಂತನಾದವನು ಚಾರ್ವಾಕರ ಮತವನ್ನು ಅಥವಾ ತರ್ಕವನ್ನ ನಿರಾಕರಣೆ ಮಾಡಿ ಆತ್ಮನ ಅಸ್ತಿತ್ವದ ಬಗ್ಗೆ ಮೋಹಕ್ಕೆ ಸಂಶಯಕ್ಕೆ ಒಳಗಾಗೋದಿಲ್ಲ ಉದಾಹರಣೆಗೆ ಜಡವಾಗಿರ್ತಕ್ಕಂಥ ಒಂದು ವಸ್ತುವಿನಲ್ಲಿ ಜ್ಞಾನ ಇಲ್ಲ ಅಂತಾದಮೇಲೆ ಅಂತಹ ನೂರಾರು ವಸ್ತುಗಳು ಸೇರಿದರೂ ಸಮಷ್ಟೆ ಆದರೂ ಜ್ಞಾನ ಅನ್ನೋ ಹೊಸದೊಂದು ಗುಣ ಹುಟ್ಟುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಒಂದು ಲೌಕಿಕ ದೃಷ್ಟಾಂತ ಕೊಡೋದಾದರೆ ನೂರಾರು ಕುರುಡರು ಒಟ್ಟಿಗೆ ಸೇರಿದ್ರೆ ಕಣ್ ಕಾಣಿಸತ್ತೇನು ಎಲೆ ಅಡಿಕೆ ಸುಣ್ಣ ಈ ಉದಾಹರಣೆಯಲ್ಲಿ ಅವುಗಳಲ್ಲಿ ಯಾವುದೋ ಒಂದರಲ್ಲಿ ಸೂಕ್ಷ್ಮವಾಗಿ ಕೆಂಪು ಬಣ್ಣ ಇರೋದರಿಂದ ಮೂರು ಸೇರಿದಾಗ ಅಭಿವ್ಯಕ್ತವಾಗಿ ಕೆಂಪು ಬಣ್ಣ ಅನ್ನೋದು ಕಾಣಿಸತ್ತಷ್ಟೆ ಆದ್ದರಿಂದ ಜಡದೇಹವು ಜ್ಞಾನಕ್ಕೆ ಆಶ್ರಯ ಆಗೋದಿಲ್ಲ ಉದಾಹರಣೆಗೆ ನೆಲ್ಲಿಕಾಯಿ ತಿಂದಾಗ ಸಿಹಿ ಅನುಭವ ಬರಲ್ಲ ಬರಿ ನೀರು ಕುಡಿದಾಗೂ ಸಿಹಿ ಅನುಭವ ಬರಲ್ಲ ನೆಲ್ಲಿಕಾಯಿ ತಿಂದು ನೀರು ಕುಡಿದಾಗ ಸಿಹಿ ಅನುಭವ ಅನ್ನೋದು ಬರುತ್ತೆ ಅದು ಹೇಗಾಗುತ್ತೋ ಅದೇ ರೀತಿಯಾಗಿ ಎಲೆ ಅಡಿಕೆ ಸುಣ್ಣ ಈ ಮೂರು ಸೇರಿದಾಗ ಅಲ್ಲಿ ಇದುವರೆಗೆ ಅವ್ಯಕ್ತವಾಗಿರ್ತಕ್ಕಂಥ ಕೆಂಪು ಬಣ್ಣ ಮೂರು ಮಿಶ್ರಣ ಆಗಿ ಜಗದಾಗ ಅಭಿವ್ಯಕ್ತಿ ಆಗತ್ತೆ ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಕೇಳದಂತೆ ಪ್ರಶ್ನೆ ಮಾಡದಂತೆ ನಿನಗೆ ಬಂಧುಗಳ ಆತ್ಮನಾಶದ ಬಗ್ಗೆ ಚಿಂತೆ ಆಗಿದ್ರೆ ಅದು ಸರಿಯಲ್ಲ ಯಾಕೆಂದರೆ ಜೀವ ಅಥವಾ ಆತ್ಮಕ್ಕೆ ನಾಶ ಇಲ್ಲ ಇನ್ನು ದೇಹನಾಶ ಬಂಧುಗಳ ದೇಹನಾಶದ ಬಗ್ಗೆ ನೀನು ಚಿಂತೆ ಪಡ್ತಿದ್ರೆ ಈ ದೇಹ ಹೋಗಿ ಇನ್ನೊಂದು ಉತ್ತಮವಾಗಿರ್ತಕ್ಕಂಥ ದೇಹ ಬರುತ್ತೆ ಅದರಿಂದ ನೀನು ದುಃಖ ನೀನು ದುಃಖ ಪಟ್ಟರೂ ಇದ್ದರೂ ದೇಹ ನಾಶ ಅನ್ನೋದು ಅನಿವಾರ್ಯ ಮತ್ತು ಅಪರಿಹಾರ್ಯ ಈಗ ಅರ್ಜುನನ ಮತ್ತೊಂದು ಪ್ರಶ್ನೆ ಏನು ಅಂದರೆ ನಶ್ವರವಾಗಿರ್ತಕ್ಕಂಥ ದೇಹನಾಶಕ್ಕೆ ದುಃಖ ಪಡಬೇಕಾಗಿಲ್ಲ ಅಂತ ಜೀವ ಅಥವಾ ಆತ್ಮ ಅವನು ನಿತ್ಯ ಶಾಶ್ವತ ಅಂತ ಹೇಳಿರ್ತಕ್ಕಂಥ ನಿನ್ನ ಮಾತೇನೇನೋ ಒಪ್ಪಿದೆ ಆದರೆ ನಮ್ಮ ಬಂಧು ಮಿತ್ರರ ನಿಧನದ ಮೇಲೆ ಅವರ ಆತ್ಮ ಅಥವಾ ಜೀವ ಉಳಿಯತ್ತೆ ಅಂತಾದರೂ ಅವರ ಸಂಪರ್ಕ ಕನೆಕ್ಟಿವಿಟಿ ನಮಗೆ ತಪ್ಪು ಹೋಗುತ್ತೆ ಅದಕ್ಕಾಗಿ ದುಃಖ ಪಡ್ತಾ ಅಂತ ಅರ್ಜುನ ಹೇಳ್ತಾನೆ ಮುಂದದಕ್ಕೆ ಏನು ಉತ್ತರ ಅಂತ ನಾಳೆ ದಿನ ಸೇರಿದಾಗ ಕೃಷ್ಣನ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣ